ಸುತ್ತಮುತ್ತ ಗದ್ದೆಯಲ್ಲಿ ಭತ್ತ ಬೆಳೆದು ನಿಂತಿದೆ ಸುತ್ತಮುತ್ತ ಗದ್ದೆಯಲ್ಲಿ ಭತ್ತ ಬೆಳೆದು ನಿಂತಿದೆ ಅತ್ತ ನೋಡು ಬಾರದಿಂದ ಚೆನೆಯು ಹೇಗೆ ಬಾಗಿದೆ ಅತ್ತ ನೋಡು ಬಾರದಿಂದ ಚೆನೆಯು ಹೇಗೆ ಬಾಗಿದೆ ರೈತಾ ಬಂದ ಕೂಡ್ಲು ತಂದ ಹಾಗೋ ಪೈರು ಕೊಯ್ಲಿಗೆ ರೈತ ಬಂದ ಕೂಡ್ಲು ತಂದ ಕೊಯ್ಲಿಗೆ ಆತ ನೋಡು ಪೈರು ಮೆಲೆಯ ಹಾಕುತ್ತಿರುವ ಬಯಲಗೆ ಕಣವ ಯತ್ತಿ ಎತ್ತಿನಿಂದ ಕೊಯ್ದ ಪೈರ ತುಳಿಸುವ ಶನದಿ ಕಾಲ ಬೇರೆ ಮಾಡಿ ಹೊಳ್ಳು ಮೆಲೆಯ ಹಾಕುವ ತಂದ ಕಾಲ ಮನೆಯ ತುಂಬಿ ಸುಗ್ಗಿ ಹಬ್ಬ ಮಾಡುವ ಬಂದ ಒಳ್ಳೆ ಬೇರೆ ಅದನ್ನು ಮಾರಿ ಹಣವ ಗಳಿಸುವ